देवते पुण्य फल हसुर के पाप फल ये क्रम वितरमे भगवंत अंतर पुण्यकर्म के सहाय धन्यलैर पुण्य फल दिवीजर पापकर्म फल अन्कर्म वाड़प अनुगुण्य जन को बहुकारुण्य सर इतरदी भक्तरू सरमा मनुष्य पुण्य ಪಾಪ ದ್ವಂದ್ವಕರ್ಮಗಳನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಭಗವಂತ ಪುಣ್ಯಕರ್ಮಕ್ಕೆ ಅಂತ ಸಹಾಯಕರಾಗಿ ದೇವತೆಗಳನ್ನು ನಿಯಮನ ಮಾಡ್ತಾನೆ ಪಾಪಕರ್ಮಗಳನ್ನು ಮಾಡಿಸುವಂಥ ಪ್ರಸಕ್ತಿ ಬಂದಾಗ ದೈತ್ಯರನ್ನು ನಿಯಮನ ಮಾಡ್ತಾನೆ ದೈತ್ಯರು ಅಸ್ವತಂತ್ರ ಆದರೂ ಕೂಡ ಅವರಲ್ಲೂ ಮತ್ತು ದೇವತೆಗಳೇ ಆ ದೈತ್ಯರಲ್ಲಿ ಪಾಪಕರ್ಮಕ್ಕೆ ಪ್ರೇರಣೆಯನ್ನು ಮಾಡ್ತಾರೆ ಪ್ರೇರಕ ಅಪಿ ದೈತ್ಯ ನಮ್ಮ ಪಾಪ ಮಾಹ್ನೂಯು ಹೋ ಅಂತ ದೇವತೆಗಳು ಆ ದೈತ್ಯರಲ್ಲಿ ಪಾಪಕರ್ಮಕ್ಕೆ ಪ್ರೇರಣೆಯನ್ನು ಮಾಡಿದರೂ ಕೂಡ ದೇವತೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪ ಫಲದ ಲೇಪ ಅನ್ನೋದಿಲ್ಲ ಇದು ಭಗವಂತನ ಆಜ್ಞೆ ಇದು ಭಗವಂತನ ಸೇವೆ ಭಗವಂತನೇ ಪ್ರೇರಣೆ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ಈ ಶ್ರೇಷ್ಠವಾದ ಅನುಸಂಧಾನದಿಂದ ಮಾಡೋದ್ರಿಂದ ದೈತ್ಯರಲ್ಲಿ ತಾವೇ ಪ್ರೇರಣೆ ಮಾಡಿದರೂ ದೇವತೆಗಳಿಗೆ ಪಾಪಕರ್ಮದ ಲೇಪ ಅನ್ನೋದು ಕಿಂಚಿತ್ತೂ ಇಲ್ಲ ಪರಮಾತ್ಮ ಯಾಕೆ ಸರ್ವಶಕ್ತ ಸರ್ವ ಸಮರ್ಥ ಸರ್ವ ಪ್ರೇರಕ ಸರ್ವನಿಯಾಮಕ ಅಂತೆಲ್ಲ ಕರೆಸ್ಕೊಂಡು ಪುಣ್ಯಕರ್ಮಗಳ ಸಹಾಯಕ್ಕಾಗಿ ಪಾಪ ಕರ್ಮಗಳ ಸಹಾಯಕ್ಕಾಗಿ ದೈತ್ಯರನ್ನು ಯಾಕೆ ನಿಯೋಜನೆ ಮಾಡ್ತಾನೆ ಅಂತ ಪ್ರಶ್ನೆ ಸರ್ವಶಕ್ತ ಸರ್ವ ಸಮರ್ಥ ಕರ್ತು ಅಕರ್ತು ಅನ್ಯತಾ ಕರ್ತು ಸಮರ್ಥ ಕಾರಯಿತು ಅಕಾರಯಿತು ಅನ್ಯತಾ ಅಕಾರಯಿತು ಸಮರ್ಥ ಆದಮೇಲೆ ತಾನೇ ನೇರವಾಗಿ ಪ್ರೇರಣೆ ಮಾಡ್ಬೋದಾಯಿತು ದೇವತೆಗಳ ದೈತ್ಯರ ಸಹಾಯ ಯಾಕೆ ಬೇಕು ಪರಮಾತ್ಮನಿಗೆ ಅಂತ ಪ್ರಶ್ನೆ ಬಂದರೆ ಅವರಿಗೆ ಸೇವಾ ಭಾಗ್ಯವನ್ನ ಒದಗಿಸಿ ಅವರಿಗೆ ಪುಣ್ಯವನ್ನು ಕೊಡೋದಕ್ಕಾಗಿ ಅದೇ ರೀತಿಯಾಗಿ ಆ ದುಷ್ಟ ದೈತ್ಯರಿಗೆ ಅನ್ನತಮಸ್ಸಿಗೆ ಹೋಗಬೇಕು ಅಂತ ಅಂದರೂ ಅದರ ಸಾಧನೆ ಆಗಬೇಕು ಆ ಸಾಧನೆಯನ್ನು ಮಾಡಿಸೋದಕ್ಕಾಗಿ ಭಗವಂತ ಅವರಿಗೆ ಈ ರೀತಿಯಾಗಿ ಸೇವೆಗೆ ನಿಯಮನ ಮಾಡ್ತಾನೆ ಹೊರತು ಪರಮಾತ್ಮನ ಅಸಕ್ತತೆ ಅನ್ನೋದು ಸರ್ವತಃ ಅಲ್ಲ ಆದ್ದರಿಂದ ಅವರನ್ನು ಸಹಾಯಕ್ಕಾಗಿ ನಿಯಮನ ಮಾಡಿ ಅದಕ್ಕೆ ತಕ್ಕಂತೆ ಫಲವನ್ನು ವಿಭಾಗ ಮಾಡ್ತಾನೆ ಪುಣ್ಯಕರ್ಮಕ್ಕೆ ಸಹಾಯಕರು ದೇವತೆಗಳು ಅವರನ್ನು ಧನ್ಯರೆನಿಸೀನ್ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸ್ತಾರೆ ಅನಪೇಕ್ಷ ಗುಣೈ ಸರ್ವೈಹಿ ಧನ್ಯ ಇತ್ಯುಚ್ಚತೆ ಬುಧೈಹಿ ಯಾರಿಂದಲೂ ಏನನ್ನು ಅಪೇಕ್ಷಿಸದೆ ಇರುವುದು ಧನ್ಯತೆಯೇನು ಅಂತಹ ಗುಣವನ್ನು ಹೊಂದಿರುವಂಥವರು ದೇವತೆಗಳು ಪರಮಾತ್ಮನಲ್ಲಿ ಸದಾಕಾಲ ನಿರಂತರವಾಗಿ ದೃಢವಾದ ಭಕ್ತಿ ಇರೋದರಿಂದ ಆ ಭಕ್ತಿಗಾಗಿ ಜ್ಞಾನ ವೈರಾಗ್ಯಗಳನ್ನು ಅವರು ಸಂಪಾದನೆ ಮಾಡಬೇಕಾಗಿಲ್ಲ ಕೀರ್ತಿ ಹಣ ಸಂಪಾದನೆಗಾಗಿಯೂ ಜ್ಞಾನ ವೈರಾಗ್ಯ ಸಂಪಾದನೆ ಬೇಕಾಗಿಲ್ಲ ಆದ್ದರಿಂದ ಅವರನ್ನು ಕೃತಕೃತ್ಯರು ಧನ್ಯರು ರೀತಿಯಾಗಿ ಕರೆಯುವಂಥದ್ದು ಕೇವಲ ಭಗವಂತನ ಪ್ರೀತಿಗಾಗಿಯೇ ಅವರು ಕಾರ್ಯವನ್ನು ಮಾಡ್ತಾರೆ ತತ್ವಾಭಿಮಾನಿ ದೇವತೆಗಳಾಗಿ ಅವರು ಜೀವರಿಂದ ಮನುಷ್ಯರಿಂದ ಪುಣ್ಯ ಕಾರ್ಯವನ್ನು ಮಾಡಿಸ್ತಾರೆ ಆ ಕಾರ್ಯವನ್ನ ಮಾಡಿಸುವಂಥ ಸಂದರ್ಭದಲ್ಲೂ ಕೇವಲ ಹರಿಸೇವ ಅನ್ನೋ ಮನೋಭಾವದಿಂದಲೇ ಮಾಡೋದರಿಂದ ಅವರ ಮನಸ್ಸು ಸದಾ ಭಗವಂತನಲ್ಲೇ ರತಿಯಾಗಿ ಇರತ್ತೆ ಭಗವಂತನಲ್ಲೇ ನೆಟ್ಟಿರುತ್ತೆ ಪುಣ್ಯಕರ್ಮ ಮಾಡಿಸೋದ್ರಿಂದ ಬರುವ ಪುಣ್ಯವನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾರೆ ತಾವು ಯಾವತ್ತೂ ಸಕಾಮವಾಗಿ ಪುಣ್ಯದ ಅಪೇಕ್ಷೆಯಿಂದಲೂ ಕರ್ಮ ಮಾಡುವಂಥ ಸ್ವಭಾವದವರಲ್ಲ ದೇವತೆಗಳು ಭಗವಂತ ಆಜ್ಞೆ ಮಾಡಿ ಆ ಪುಣ್ಯವನ್ನು ಅವರು ಸ್ವೀಕರಿಸುವಂತೆ ಮಾಡ್ತಾನೆ ಭಗವಂತನ ಆಜ್ಞೆ ಉಲ್ಲಂಘನೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಆ ಕರ್ಮ ಫಲದಿಂದ ಬಂದಿರತಕ್ಕಂಥ ಪುಣ್ಯವನ್ನು ಸ್ವೀಕರಿಸ್ತಾರೆ ಹೊತ್ತು ಪುಣ್ಯದ ಲೋಭಿಗಳಾಗಿ ಈ ರೀತಿ ಪುಣ್ಯಕರ್ಮಕ್ಕೆ ಪ್ರೇರಣೆಯನ್ನು ಸರ್ವತಾ ಮಾಡೋದಿಲ್ಲ ಅಂತಹ ನಿಷ್ಠರಾಗಿರುವಂಥವರು ದೇವತೆಗಳು ಅದಕ್ಕೆ ಅವ್ರಿಗೆ ಧನ್ಯರು ಪುಣ್ಯಾತ್ಮರು ಅಂತೆಲ್ಲ ಕರೆಯುವಂಥದ್ದು ಇನ್ನು ದೈತ್ಯರು ಈ ದೇವತೆಗಳ ಸ್ವಭಾವಕ್ಕೆ ವಿರುದ್ಧವಾಗಿರ್ತಕ್ಕಂಥ ತದ್ವಿರುದ್ಧ ಸ್ವಭಾವವನ್ನು ಹೊಂದಿರುವಂಥವರು ತಾವು ಮನುಷ್ಯರಿಂದ ಮಾಡಿಸ್ತಕ್ಕಂಥ ಎಲ್ಲ ಕರ್ಮಗಳಿಗೂ ಮುಖ್ಯವಾಗಿ ತಮಗೆ ಫಲ ಸಿಗಬೇಕು ಅಂತ ಆಗ್ರಹವನ್ನು ಪಡ್ತಾರೆ ನಾನೇ ಕರ್ಮ ಮಾಡಿದ್ದು ಅದರಿಂದ ನಾನೇ ಫಲ ಹೋಗ್ತರು ಅಂತ ಅವ್ರು ಚಿಂತಾನೆ ತಮ್ಮ ಕರ್ಮದ ಫಲ ತಮಗೇ ಬರೋದು ನ್ಯಾಯ ಅಂತ ಅವರ ವಾದ ಅದನ್ನ ಯಾವತ್ತೂ ಭಗವಂತನಿಗೆ ಅರ್ಪಣೆ ಮಾಡೋದಿಲ್ಲ ಯಾಕೆ ಅಂದರೆ ಕರ್ಮಾಚರಣೆಯನ್ನು ಮಾಡಿದವರು ನಾವೇ ಆದ್ದರಿಂದ ಕರ್ಮಕ್ಕೆ ಫಲಭೋಗರುಗಳು ನಾವೇ ಆಗಬೇಕು ಅದು ನ್ಯಾಯ ಅಂತ ಅವ್ರದ್ದೊಂದು ತರ್ಕ ಕುತರ್ಕ ಆದ್ದರಿಂದ ಅದನ್ನು ಭಗವಂತನಿಗೆ ಯಾವತ್ತೂ ಅರ್ಪಣೆ ಮಾಡುವುದೇ ಇಲ್ಲ ತಮ್ಮದಲ್ಲದೇ ಇರ್ತಕ್ಕಂಥ ತಾವು ಮಾಡಿಲ್ಲದೆ ಇರ್ತಕ್ಕಂಥ ಭಗವಂತನೇ ಮಾಡಿ ಮಾಡಿಸಿರುವಂಥ ಕರ್ಮವನ್ನು ತಾವೇ ಮಾಡಿದ್ದೀವಿ ಆದ್ದರಿಂದ ತಾವೇ ಫಲಭೋಕ್ತೃಗಳು ಫಲವನ್ನು ಅನುಭವಿಸೋದಕ್ಕೆ ಅಧಿಕಾರಿಗಳು ಅಂತ ಅನ್ಯಥಾ ಜ್ಞಾನದಿಂದ ಅಥವಾ ಮಿಥ್ಯಾಜ್ಞಾನದಿಂದ ತಿಳ್ಕೊಂಡಿದ್ದಕ್ಕೆ ಭಗವಂತ ಅವರಿಗೆ ಪುಣ್ಯಕರ್ಮವನ್ನು ಏನಾರೋ ಜೀವದ್ವಯ ಅವೇಶದಿಂದನೋ ಅಥವಾ ಅಜ್ಞಾತವಾಗಿ ತಿಳಿದಿಲ್ಲದೆ ಅವರು ಪುಣ್ಯಕರ್ಮ ಮಾಡಿದರೂ ಕೂಡ ಆ ಪುಣ್ಯಕರ್ಮಕ್ಕೂ ಪಾಪ ಅನ್ನೋ ಫಲವನ್ನೇ ಕೊಟ್ಟು ಅವರ ಪಾಲಿನ ಪುಣ್ಯ ಫಲವನ್ನು ದೇವತೆಗಳಿಗೆ ಭಗವಂತ ಕೊಡ್ತಾನೆ ತಮ್ಮ ಪುಣ್ಯವನ್ನೇ ತಾವು ಮಾಡಿ ಪ್ರೇರಣೆ ಮಾಡಿ ಮಾಡಿಸಿದ ಕರ್ಮದ ಪುಣ್ಯವನ್ನೇ ಅಪೇಕ್ಷೆ ಪಡೆದಿರೋ ದೇವತೆಗಳು ಭಗವಂತನ ಆಜ್ಞೆಯನ್ನು ಮೀರಬಾರದು ಅನ್ನೋ ಒಂದೇ ಕಾರಣಕ್ಕಾಗಿ ಆ ದೈತ್ಯರು ಮಾಡಿರ್ತಕ್ಕಂಥ ಪುಣ್ಯಕರ್ಮದ ಫಲವನ್ನು ಭಗವಂತ ಕೊಟ್ಟಾಗ ಸ್ವೀಕಾರಿಸ್ತಾರೆ ಹೊರತು ಲೋಭದಿಂದ ಸರ್ವಥ ಅಲ್ಲ ಉದಾಹರಣೆ ಕೊಡಬೇಕು ಅಂದರೆ ಭೀಷ್ಮ ದ್ರೋಣಾಚಾರ್ಯರು ಕೃಪಾಚಾರ್ಯರು ಮೊದಲಾಗಿರ್ತಕ್ಕಂಥವರು ಪಾಂಡವರ ಸೈನಿಕರನ್ನು ಯುದ್ಧ ಅನ್ನೋ ಯಜ್ಞದಲ್ಲಿ ಪಶುಗಳಂತೆ ಅವ್ರನ್ನೆಲ್ಲ ಸಂಹಾರ ಮಾಡಿ ಅವರಿಗೂ ತಮಗೂ ಸದ್ಗತಿಯನ್ನು ಪಡ್ಕೊಂಡ್ರು ಅಶ್ವತ್ಥಾಮಾಚಾರ್ಯರು ಆ ಶಿಬಿರದ ದ್ವಾರದಲ್ಲಿ ರುದ್ರದೇವರ ಮುಂದೆ ಯಜ್ಞ ಸಂಕಲ್ಪ ಮಾಡಿದ್ದನ್ನು ಮಹಾಭಾರತ ಸ್ಪಷ್ಟವಾಗಿ ವರ್ಣನೆ ಮಾಡ್ತಾರೆ ಕೌರವರು ವಿಷ್ಣು ಭಕ್ತರನ್ನು ಸಂಹಾರ ಮಾಡಿ ಅನಂತ ಪಾಪವನ್ನು ಪಡ್ಕೊಂಡ್ರು ಭೀಷ್ಮಾದಿಗಳು ಮುಕ್ತಿಭಾಗಿಯಾದರು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಮೊದಲಾದವರೆಲ್ಲ ಕೌರವರ ಪಕ್ಷದಲ್ಲಿ ಪ್ರಾರಬ್ಧ ಕರ್ಮ ನಿಮಿತ್ತ ಇರುವಂಥ ಪ್ರಸಕ್ತಿ ಬಂದಿದ್ದರೂ ಕೂಡ ಜಯೋಸ್ತು ಪಾಂಡುಪುತ್ರ ಅಣಾಮ ಅಂತ ಪಾಂಡುಪುತ್ರರಿಗೆ ಜಯವಾಗಲಿ ಅಂತ ಚಿಂತನೆಯನ್ನು ಮಾಡಿ ಅದನ್ನೇ ಭೂಪಾರಹರಣ ಕಾರ್ಯದಲ್ಲಿ ತಮ್ಮ ಸೇವಾ ಅಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಪಣೆ ಮಾಡಿದಂಥವ್ರು ಮಹಾ ದಿವಿಜರ ಪಾಪ ಫಲ ಅನ್ಯ ಕರ್ಮವ ಮಾಳ್ಪರಿಗೆ ಅನುಗುಣ್ಯ ಜನರಿಗೆ ಕೊಡುವ ಪ್ರಾರಬ್ಧದ ಫಲವಾಗಿ ದೇವತೆಗಳು ಕೆಲವೊಮ್ಮೆ ಅಸುರಾವೇಶದಿಂದನೋ ಪ್ರಾರಬ್ಧ ಕರ್ಮ ನಿಮಿತ್ತವೋ ಅಪರಿಹಾರ್ಯವಾಗೋ ಅಜ್ಞಾತವಾಗೋ ಕೆಲವೊಮ್ಮೆ ಪಾಪಕರ್ಮ ಮಾಡೋದು ಉಂಟು ಉದಾಹರಣೆಗೆ ಅಜಾಮಿಳನಂತೆ ವಿಷಯ ಸುಖದಲ್ಲೇ ಮುಳುಗಿ ಬೇಕಾದಷ್ಟು ಪಾಪಗಳನ್ನು ಮಾಡಿದ್ದ ಅಸುರಾವೇಶ ಪ್ರಬಲ ಆಗಿದ್ದರೆ ಅಶ್ವತ್ಥಾಮಾಚಾರ್ಯರು ಪರೀಕ್ಷಿತನನ್ನು ಗರ್ಭದಲ್ಲೇ ಅವ್ರನ್ನ ಸಂಹಾರ ಮಾಡಬೇಕು ಅಂತ ಕೃಷ್ಣನಿಗೆ ವಿರೋಧಕ್ಕಾಗಿ ಮಾಡಿ ಪ್ರಯತ್ನವನ್ನು ಮಾಡಿದ್ರಲ್ಲ ಆ ರೀತಿಯಾಗಿ ಹೀಗೆ ಅನೇಕ ಪ್ರಸಂಗಗಳಲ್ಲಿ ಭಗವಂತನ ಎದುರು ವಿರೋಧ ಮಾಡಿದ್ದು ಬೇಕಾದಷ್ಟು ಪ್ರಸಂಗಗಳಿದೆ ರುದ್ರಾದಿ ದೇವತೆಗಳು ಪರಶುಕ್ಲತ್ರಯರಲ್ಲಿ ಸೇರಿರ್ತಕ್ಕಂಥ ಬ್ರಹ್ಮ ವಾಯು ಸರಸ್ವತಿ ಭಾರತಿ ಇವರನ್ನು ಬಿಟ್ಟರೆ ರುದ್ರಾದಿ ದೇವತೆಗಳಲ್ಲಿ ಅಸುರಾವೇಶ ನಿಮಿತ್ತ ಈ ರೀತಿಯಾಗಿರ್ತಕ್ಕಂಥ ಅಪರಾಧಗಳು ಬೇಕಾದಷ್ಟು ಸಂಭವಿಸಿದ್ದನ್ನು ಪುರಾಣಾಂತರಗಳಲ್ಲಿ ಕೇಳ್ತೀವಿ ಆದರೆ ಭಗವಂತನನ್ನಷ್ಟು ವಿರೋಧ ಮಾಡಿದರೂ ಕೂಡ ಭಗವಂತ ಅವರನ್ನು ಪ್ರೀತಿಯಿಂದಲೇ ಕಾಪಾಡ್ತಾನೆ ಯಾವತ್ತೂ ನಾಶ ಆಗಲಿಕ್ಕೆ ಬಿಡೋದಿಲ್ಲ ಅವರು ಮಾಡಿರ್ತಕ್ಕಂಥ ಪಾಪಕರ್ಮದ ಫಲವನ್ನು ಅವರಲ್ಲಿ ಅವಿಷ್ಟರಾಗಿರ್ತಕ್ಕಂಥ ಹಸುರರಿಗೆ ಕೊಡ್ತಾನೆ ಭಗವಂತ ಯಾಕೆ ಸ್ಮರಿಸುವವರ ಪರಾಧಗಳ ತಾ ಸ್ಮರಿಸ ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾರೆ ಈ ರೀತಿಯಾಗಿ ಪಾಪಕರ್ಮ ಮಾಡಿದರೂ ಕೂಡ ಅದು ಉದ್ದೇಶಪೂರಿತ ಅಲ್ಲ ಇಂಟೆನ್ಷನಲ್ ಅಫೆನ್ಸ್ ಅಲ್ಲ ಜೀವದ್ವಯ ಆವೇಶದಿಂದ ಪ್ರಾರಬ್ಧ ಕರ್ಮ ನಿಮಿತ್ತ ಹೀಗೆ ಬೇರೆ ಕಾರಣಗಳಿರುತ್ತೆ ಪಾಪ ಫಲಕ್ಕೆ ಅನುಗುಣ್ಯ ಅಂದರೆ ದೈತ್ಯರೇ ಅದಕ್ಕೆ ಫಲಭಾಗಿಗಳಾಗಬೇಕೇ ಹೊರತು ದೇವತೆಗಳಲ್ಲ ಅನ್ಯಕರ್ಮವನ್ನೇ ಪಾಪಕರ್ಮವನ್ನೇ ಮಾಡುವವರು ಅಂತಾದರೆ ದೈತ್ಯರು ಅಸುರಾವೇಶ ಕಾಲದಲ್ಲಿ ದೇವತೆಗಳಿಗೆ ಭಗವಂತ ಮರೆಯಾಗಿರ್ತಾನೆ ಕಾಣಿಸೋದಿಲ್ಲ ಅವನ ದರ್ಶನ ಆನಂದದಿಂದ ವಂಚಿತರಾಗಿ ದೇವತೆಗಳು ತತ್ಕಾಲದಲ್ಲಿ ಸ್ವಲ್ಪ ದುಃಖವನ್ನು ಅನುಭವಿಸ್ತಾರೆ ಹೊರತು ಅದು ಮೋಕ್ಷಕ್ಕೆ ಯಾವತ್ತೂ ಪ್ರತಿಬಂಧಕ ಆಗೋದಿಲ್ಲ ಪಶ್ಚಾತ್ತಾಪದಿಂದ ಆ ಪ ಆ ಪಾಪಕರ್ಮವನ್ನು ಭಗವಂತನಿಗೆ ಪರಿಮಾಜನತ್ವೆಯನ್ನು ಸಮರ್ಪಣೆ ಮಾಡಿ ಮತ್ತು ಪುಣ್ಯವನ್ನೇ ಪಡೀತಾರೆ ಹೀಗೆ ಆ ದೇವತೆಗಳು ಅಸುರಾವೇಶ ಬಂದರೂ ಕೂಡ ಪಶ್ಚಾತ್ತಾಪದಿಂದ ಪ್ರಾಯಶ್ಚಿತ್ತ ರೂಪವಾಗಿ ಮತ್ತೆ ಸ್ತೋತ್ರವನ್ನು ಮಾಡಿ ಭಗವಂತನಿಗೆ ಇನ್ನೂ ಹತ್ತಿರ ಆಗ್ತಾರೆ ಈ ರೀತಿಯಿಂದ ಪಾಪಕರ್ಮಕ್ಕೂ ಪುಣ್ಯ ನೀಡಿ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಭಗವಂತ ಅದಕ್ಕೆ ಬಹು ಕಾರುಣಿಕ ಕರುಣಾ ಕರುಣಾಸಮುದ್ರನಾಗಿರೋನು ಭಗವಂತ ಅವರಿಂದ ಸ್ವಲ್ಪ ಸೇವೆ ಮಾಡಿಸ್ಕೊಂಡು ಅರಂತ ಫಲವನ್ನೇ ಕೊಡ್ತಾನೆ ಭಗವಂತ ಯಾವ ಸುಖದ ಕಿಂಚಿತ್ತೂ ಅಪೇಕ್ಷೆ ಇಲ್ಲದೇ ಇರತಕ್ಕಂಥ ನನ್ನ ಭಕ್ತನಿಗೆ ನನ್ನ ಭಕ್ತಿಯೇ ಸುಖ ಅಂತ ಅನ್ನಿಸ್ಕೊಳತ್ತೆ ಅಂತ ಭಾಗವತದಲ್ಲಿ ಭಗವಂತನ ಹೇಳ್ತಾನೆ ತಸ್ಮಾನ್ ನಿರಾಶಿಶೋ ಭಕ್ತಿರ್ ನಿರಪೇಕ್ಷೆ ಮೇ ಭವೇತ್ ಆದ್ದರಿಂದ ದೇವತೆಗಳಿಗೆ ಭಗವಂತನನ್ನ ಬಿಟ್ರೆ ಬೇರೆ ಯಾವುದು ಬೇಕಿಲ್ಲ ಮೋಕ್ಷ ಕೊಡ್ತೀನಿ ಅಂದರು ಪ್ರಹ್ಲಾದ್ ರಾಜರು ಅದನ್ನು ಬೇಡ ಅಂತ ಹೇಳಿದರು ಭಗವಂತನ ಆಜ್ಞೆಯನ್ನು ಉಲ್ಲಂಘನೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ದೇವತೆಗಳು ಮೋಕ್ಷವನ್ನು ಬಯಸ್ತಾರೆ ಹೊರತು ಅಥವಾ ಅದನ್ನು ಪಡಿತಾರೆ ಹೊರತು ಕಾಮ್ಯದ ಅಪೇಕ್ಷೆಯಿಂದ ಸರ್ವಥ ಅಲ್ಲ ಅಂತ ತಿಳಿಸ್ತಾರೆ